ಸದುಪಾಸನೆ ಮಾಡುವಂತ ಭಗವದ್ಭಕ್ತರು ಭಗವಂತನ ಪ್ರತಿಮೆಗಳಂತೆ ಮಾನ್ಯ ಈ ಉಪಾಸನೆ ಇವೆರಡೆಯೋ ದೇವತೆಗಳಲ್ಲದಲೇ ನರರ ಲಾವ ಬಗೆಯಿಂದಾದರೆ ಇವರ ಅರ್ಚನೆಯೇ ಹರಿಪೂಜೆ ಕೇವಲ ಪ್ರತಿಮೆಗಳೆನ ಪರೋ ರಮಾವಿನೊಂದಿಗೆ ಇವರನುಗ್ರಹವೇ ವರಾನುಗ್ರಹವೆನಿಸುವುದು ಮುಕ್ತಿಯೋಗ್ಯರಿಗೆ ಇದುವರೆಗೆ ತಿಳಿಸಿದ್ರಲ್ಲ ಆ ರೀತಿಯಾಗಿರ್ತಕ್ಕಂಥ ಉಪಾಸನೆಯನ್ನು ಯಾರು ಮಾಡ್ತಾರೋ ಅಂಥವರು ಭೂಮಿಯಲ್ಲೇ ಇದ್ದರೂ ಕೂಡ ದೇವತೆಗಳೇ ಹೊರತು ಮನುಷ್ಯರಲ್ಲ ಯಾವುದೇ ರೀತಿಯಲ್ಲಿ ಅವರನ್ನು ಅರ್ಚನ ಪೂಜನ ಇತ್ಯಾದಿಯನ್ನು ಮಾಡೋದು ಕೂಡ ಭಗವಂತನ ಪೂಜೆ ಮಾಡದಂತೆ ಚರಬ್ರಹ್ಮ ವೈಷ್ಣವಾಹ ಅಂತ ಭಗವಂತನ ಉತ್ತಮ ಚಲಪ್ರತಿಮೆಗಳವರು ಅಂತ ಮುಕ್ತಿಯೋಗ್ಯರಿಗೆ ಇವರ ಅನುಗ್ರಹವೇ ಶ್ರೇಷ್ಠವಾಗಿರ್ತಕ್ಕಂಥ ದೇವರ ಅನುಗ್ರಹ ಅಂತ ಅನಿಸುತ್ತೆ ಈ ರೀತಿಯಾಗಿರ್ತಕ್ಕಂಥ ಸದುಪಾಸನೆಯನ್ನು ಮಾಡೋದು ಮುಖ್ಯವಾಗಿ ದೇವತೆಗಳಿಗೆ ಸಾಧ್ಯ ಭೂಮಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನವನ್ನು ಹೊಂದಿರೋರು ಕಂಡು ಬಂದರೆ ದೇವ ಸ್ವಭಾವವನ್ನು ಹೊಂದಿರತಕ್ಕಂಥ ಪರಮಸಾತ್ವಿಕ ಮುಕ್ತಿಯೋಗ್ಯರು ಅಂತ ಅರ್ಥವನ್ನು ತಿಳಿಸ್ತಾರೆ ಇಂತಹ ಜ್ಞಾನಿಗಳನ್ನು ಪೂಜೆ ಮಾಡೋದು ಕೂಡ ಭಗವಂತನ ಪೂಜೆಯಾಗತ್ತೆ ಯಾಕೆಂದರೆ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರುವರು ಆದ್ದರಿಂದ ಪರಮಾತ್ಮನ ವಿಶೇಷ ಸನ್ನಿಧಾನ ಇರೋದರಿಂದ ಅವರ ಪೂಜೆಯು ಕೂಡ ಹರಿಪೂಜೆ ಭಗವಂತನ ಪೂಜೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಪ್ರತಿಮಾ ಪೂಜೆ ಭಗವಂತನ ಪೂಜೆ ಆಗಬೇಕು ಅಂತಾದರೆ ಅದರಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನ ಸನ್ನಿಧಾನನೇ ಯಾವ ರೀತಿಯಾಗಿ ಕಾರಣವೋ ಅದೇ ರೀತಿಯಾಗಿ ಹರಿಭಕ್ತರ ಅನುಗ್ರಹವನ್ನು ಪಡ್ಕೊಂಡ ನಂತರನೇ ಭಗವಂತನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗತ್ತೆ ಅನ್ನೋ ತತ್ವವನ್ನು ಕೂಡ ಇಲ್ಲಿ ತಿಳಿಸ್ತಾರೆ ಈ ರೀತಿಯಾಗಿ ಯಾರು ಉಪಾಸನೆಯನ್ನು ಮಾಡ್ತಾರೋ ಸದುಪಾಸನೆಯನ್ನು ದೇವತೆಗಳಲ್ಲದಲ್ಲಿ ನರರಲ್ಲ ಅಂದರೆ ಅವರು ದೇವತೆಗಳಿದ್ದಂತೆ ಅಂತ ಅರ್ಥ ಭೂಲೋಕದಲ್ಲಿ ನರರಂತೆ ಪ್ರವೃತ್ತಿ ಮಾಡಿದರೂ ಕೂಡ ದೇವತಾಂಶ ವಿಶೇಷವಾಗಿ ಹೊಂದಿರುವಂಥವರು ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರು ಅಂತ ಇಲ್ಲಿ ನರರು ಅಂದರೆ ಅಜ್ಞಾನಿಗಳು ಅಂತ ದೇವ ಮಾನವ ದಾನವ ಅಂತ ಈ ಮೂರು ವರ್ಗದ ಜೀವರ ವಿಚಾರವನ್ನು ಹೇಳುವ ಸಂದರ್ಭದಲ್ಲಿ ಜೀವ ತೈವಿಧ್ಯವನ್ನು ಹೇಳುವ ಸಂದರ್ಭದಲ್ಲಿ ಮಾನವ ಅಂದರೆ ಅಜ್ಞಾನಿಯಾಗಿರ್ತಕ್ಕಂಥ ನಿತ್ಯ ಸಂಸಾರಿಯನ್ನೇ ಹೇಳೋರು ನಿತ್ಯ ಸಂಸಾರಿಯಾದ ಮನುಷ್ಯ ಮಾನವ ದೇವ ಅಂದರೆ ದೇವತೆಗಳು ದಾನವ ಅಂದರೆ ದೈತ್ಯರು ಅಂತ ಆದ್ದರಿಂದ ನರ ಅಂದರೆ ಅಜ್ಞಾನಿ ದೇವ ಅಂದರೆ ಜ್ಞಾನಿ ಅಂತ ಶಾಸ್ತ್ರದಲ್ಲಿ ವ್ಯವಹಾರ ಈಶಾವಾಸ್ಯ ಉಪನಿಷತ್ತಲ್ಲಿ ಹೇಳ್ತಾರೆ ಏನು ತ್ವಯಿ ನಾಣ್ಯತೇತೋ ಅಸ್ತಿ ನ ಕರ್ಮಲಿಪ್ಯತೆಯರೇ ಸ್ವಉಿತ ಅಂದರೆ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಗಳನ್ನು ಆ ಜೀವ ಮಾಡ್ತಾಯಿದ್ರೆ ನರೇ ಅಂದರೆ ಮನುಷ್ಯ ಮಾತ್ರನಾಗಿರ್ತಕ್ಕಂಥ ಅಂದರೆ ಅಲ್ಪಾಧಿಕಾರಿಯಾಗಿರ್ತಕ್ಕಂಥ ಅಗ್ನಾದ ನಿನಗೂ ಕೂಡ ಪಾಪಕರ್ಮ ಅನ್ನೋದು ಲೇಪ ಆಗೋದಿಲ್ಲ ಅಂತ ಅರ್ಥ ನ ಕರ್ಮ ಲಿಪ್ಯತೆ ನರೇ ವರ್ಣ ಆಶ್ರಮಕ್ಕೆ ಭೀತವಾಗಿರ್ತಕ್ಕಂಥ ಕರ್ಮಗಳು ಉದಾಹರಣೆಗೆ ಬ್ರಾಹ್ಮಣ ಅವನಿಗೆ ಶಾಸ್ತ್ರದಲ್ಲಿ ಆರು ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಹೇಳಿದ್ದಾರೆ ಯಜನ ಯಾಜನ ಯಜ್ಞಗಳನ್ನು ಮಾಡೋದು ಮಾಡಿಸೋದು ಅಧ್ಯಯನ ಅಧ್ಯಾಪನ ತಾನು ಅಧ್ಯಯನ ಮಾಡೋದು ಶಿಷ್ಯರಿಗೆ ಬೋಧನೆಯನ್ನು ಉಪದೇಶವನ್ನ ಮಾಡೋದು ದಾನ ಪರಿಗ್ರಹ ತಾನು ದಾನಾದಿಗಳನ್ನು ಕೊಡೋದು ಪರಿಗ್ರಹ ಅಂದರೆ ದಾನವನ್ನು ಸ್ವೀಕಾರ ಮಾಡೋದು ಹೀಗೆ ನಾಲ್ಕು ವರ್ಣದವರೆಗೂ ನಾಲ್ಕು ಆಶ್ರಮದವರೆಗೂ ಶಾಸ್ತ್ರದಲ್ಲಿ ಪ್ರಪ್ರತ್ಯೇಕವಾದ ಕರ್ಮಗಳನ್ನು ಹೇಳಿದೆ ಹಾಗೆ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದರೆ ನರೆ ಅಂದರೆ ಮನುಷ್ಯ ಮಾತ್ರನಾಗಿರ್ತಕ್ಕಂಥ ಅಲ್ಪಾಧಿಕಾರಿಯಾಗಿರ್ತಕ್ಕಂಥ ಅಗ್ನಿ ಜೀವನು ಕೂಡ ಪಾಪಕರ್ಮದಿಂದ ಲೇಪನಾಗೋದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಉಪಾಸನೆ ಮಾಡುವ ಸಾಮರ್ಥ್ಯ ಅಗ್ನಿಮಾನವನಿಗೆ ಇಲ್ಲ ಯಾಕೆ ಅವನು ಅಗ್ನಾನಿ ಇಲ್ಲ ಹಿಂದಿನ ಪದ್ಯಗಳಲ್ಲಿ ತಿಳಿಸ್ದಂಗೆ ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯನೋನು ಉಪಾಸನೆಯನ್ನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತರು ಅಂತೇಳಿ ಈ ರೀತಿಯಾಗಿ ಉಪಾಸನೆಯನ್ನು ಮಾಡೋದಿಲ್ಲ ಹಾಗೆ ಉಪಾಸನೆ ಮಾಡಿದ್ರೆ ಅವನು ನರೋತ್ತಮನೆ ಹೊರತು ನರನಲ್ಲ ಅಂದರೆ ಅಗ್ನಿ ಅಲ್ಲ ಅಗ್ನಿ ಅಲ್ಪಾಧಿಕಾರಿ ಸರ್ವತ ಅಲ್ಲ ಆದ್ದರಿಂದ ಈ ಉಪಾಸನೆ ಮಾಡುವಂಥವರು ದೇವತೆಗಳೇ ಅಂತ ತಿಳಿಸ್ತಾರೆ ದೇವತೆಗಳು ಶ್ರುತಿ ಸ್ಮೃತಿಗಳಲ್ಲಿ ಅಂದರೆ ವೇದ ಪುರಾಣಗಳಲ್ಲಿ ಭಗವಂತನ ವಿಷಯಗಳಲ್ಲಿ ದೋಷವನ್ನು ಲೋಕದಲ್ಲಿ ಹೇಳುವಂತಹ ಏನಾದರೂ ಶಬ್ದಗಳು ಪದಗಳು ಕಂಡು ತಕ್ಷಣ ಅದನ್ನು ಪರಮಾತ್ಮನ ಗುಣ ಈ ರೀತಿಯಾಗಿ ಅದನ್ನು ಉಪಾಸನೆಯನ್ನು ಮಾಡ್ತಾರೆ ಯೇ ದೋಷ ಇತರತ್ರಾ ಪಿತೇ ಗುಣಾ ಪರಮೇಮತಾ ಅಂತ ಲೋಕದಲ್ಲಿ ದೋಷ ಶಬ್ದಗಳನ್ನು ಬಳಸೋದಿಲ್ಲ ಹೇಗೆ ಅಂದರೆ ಮಳೆಯ ನೀರು ಓಣಿಯರಿ ಪರಿಯರು ಬಳಸರು ಆ ರೀತಿಯಾಗಿ ಲೋಕದಲ್ಲಿ ದೋಷ ಶಬ್ದಗಳನ್ನು ಬಳಸೋದಿಲ್ಲ ಆದರೆ ಭಗವಂತನ ವಿಷಯದಲ್ಲಿ ಜ್ಞಾನಿಗಳು ಆ ಶಬ್ದಗಳನ್ನು ಗುಣ ಶಬ್ದಗಳನ್ನಾಗಿ ಮಾಡಿಕೊಂಡು ಸ್ವೀಕಾರ ಮಾಡ್ತಾರೆ ಉದಾಹರಣೆ ಕೊಡಬೇಕು ಅಂತಾದರೆ ಪಾಪಿ ಅನ್ನೋ ಶಬ್ದವನ್ನು ಭಗವಂತನಿಗೆ ಸರ್ವ ಶಬ್ದ ವಾಚನಾದವನಿಗೆ ಅನ್ವಯ ಮಾಡಬೇಕು ಸಮನ್ವಯ ಮಾಡಬೇಕು ಅಂತಾದ್ರಾಗ ಪಾಪ ನಿಯಾಮಕ ಈ ರೀತಿಯಾಗಿ ಭಗವಂತನ ಪರವಾಗಿ ಅರ್ಥ ಮಾಡಿಕೊಂಡು ಪಾಪಿಗಳಿಗೆ ಪಾಪವನ್ನು ಶಿಕ್ಷೆಯನ್ನು ಕೊಡೋನು ಪಾಪಕ್ಕೆ ನಿಯಾಮಕನಾದವನು ಸರ್ವೋತ್ತಮನಾದ ಪರಮಾತ್ಮ ಅಂತ ಭಗವಂತನ ವಿಚಾರದಲ್ಲಿ ಈ ರೀತಿಯಾಗಿ ಪ್ರಯೋಗವನ್ನು ಮಾಡ್ತಾರೆ ಇದು ನರ ಅಥವಾ ಅಲ್ಪಾಧಿಕಾರಿಗೆ ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಉಪಾಸನೆ ಅನ್ನೋದು ಸಾಧ್ಯ ಇಲ್ಲ ಜ್ಞಾನಿಯಾಗಿರ್ತಕ್ಕಂಥ ಉತ್ತಮಾಧಿಕಾರಿಯಾಗಿರ್ತಕ್ಕಂಥ ದೇವತೆಗಳಿಗೆ ಇದು ಸಾಧ್ಯ ಯಾವುದೇ ಶಬ್ದ ಬಿದ್ದರೂ ಕೂಡ ಲೌಕಿಕ ವೈದಿಕ ಯಾವುದೇ ಶಬ್ದ ಅಥವಾ ಪದ ಅವರು ಕಿವಿಗೆ ಬಿದ್ದರೂ ಕೂಡ ಅದರಲ್ಲಿ ಭಗವಂತನ ಗುಣಗಾನವನ್ನೇ ಮಾಡ್ತಾರೆ ದೇವತೆಗಳು ಅಂತಹ ದೇವತೆಗಳಲ್ಲಿ ಭಗವಂತ ಪ್ರೀತಿಯಿಂದ ವಿಶೇಷ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ ಲೋಕದಲ್ಲಿ ಮಾತಾಡುವಾಗ ಪಾಪ ಪಾಪಿ ಅಂದರೆ ಪಾಪಕರ್ಮವನ್ನು ಮಾಡಿರುವಂತಹ ಕರ್ತೃ ಅಂತ ಅದು ದೋಷ ಶಬ್ದ ಪಾಪ ಅಥವಾ ಪಾಪಿ ಇತ್ಯಾದಿ ಎಲ್ಲ ಅದನ್ನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ ಅಂಥೇಳಿ ಒಪ್ಪಿ ನರೋತ್ತಮರಾದವರು ಉಪಾಸನೆಯನ್ನು ಮಾಡ್ತಾರೆ ಹೇಗೆ ಅದನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಅಂದರೆ ಪಾಪಕರ್ಮವನ್ನು ಮಾಡಿರುವ ಕರ್ತೃ ಜೀವನೇ ಆಗಿದ್ರೂ ಕೂಡ ಅವನಲ್ಲಿರುವಂತಹ ಪಾಪಕರ್ಮ ಕರ್ತೃತ್ವ ಭಗವಂತನ ಅಧೀನ ಆಗಿದೆ ಅಂತ ಈ ರೀತಿಯಾಗಿ ಜ್ಞಾನಿಗಳು ಉಪಾಸನೆಯನ್ನು ಮಾಡ್ತಾರೆ ಪರಮಾತ್ಮನೇ ಅದಕ್ಕೆ ನಿಯಾಮಕನಾಗಿದ್ದಾನೆ ಪರಮಾತ್ಮ ಜೀವನಿಂದ ಪಾಪಕರ್ಮ ಮಾಡಿಸಿದ್ರೆ ಜೀವ ಪಾಪಕರ್ತೃ ಅಂತ ಕರೆಸ್ಕೊತಾನೆ ಇದು ಭಗವಂತನ ಮಹಾಗುಣ ಅಂತ ದೋಷ ಶಬ್ದವನ್ನು ಗುಣ ಶಬ್ದವನ್ನಾಗಿ ಮಾಡಿ ಉಪಾಸನೆಯನ್ನು ಮಾಡ್ತಾರೆ ಆಯಾ ಜೀವರ ಸ್ವರೂಪ ಯೋಗ್ಯತೆ ಎಂದರೆ ಸತ್ಕರ್ಮ ದುಷ್ಕರ್ಮ ಎರಡನ್ನೂ ಸ್ವತಂತ್ರತ್ವೆಯನ್ನು ಮಾಡಿಸೋನು ಅಂತ ಆದರೆ ಪರಮಾತ್ಮ ಅಂತ ಈ ಉಪಾಸನೆಗೆ ಇವರು ಅವರು ನರರಲ್ಲ ದೇವತೆಗಳೇ ಸರಿ ಅಂಥೇಳಿ ಯಾಕೆಂದರೆ ಸಾಮಾನ್ಯ ನರರಿಗೆ ಅಂದರೆ ಅಜ್ಞಾನಿಗಳಿಗೆ ಅಥವಾ ಮಿಶ್ರಜ್ಞಾನಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ಮಾಡೋದು ಸರ್ವತಾ ಅಸಾಧ್ಯ ಇಂತಹ ಜ್ಞಾನಿಗಳಲ್ಲಿ ಭಗವಂತ ವಿಶೇಷವಾಗಿರ್ತಕ್ಕಂಥ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನಾದ್ರಿಂದ ಅವರನ್ನು ಪೂಜೆಯ ಆಧಾರ ಆತಿತ್ಯಾ ಸತ್ಕಾರ ಇತ್ಯಾದಿ ಎಲ್ಲ ಮಾಡಿದರೆ ಅದು ಭಗವಂತನ ಪೂಜೆ ಅಂತ ಕರೆಸ್ಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಫಲಕ್ಕೆ ಕಾರಣೀಭೂತ ಆಗತ್ತೆ ಇಲ್ಲಿ ಕೇವಲ ಪ್ರತಿಮೆ ಅಂದರೆ ಭಗವಂತನಿಗೆ ಮುಖ್ಯ ಪ್ರತಿಮೆಗಳು ಅಂತ ಕೇವಲ ಅನ್ನೋದಕ್ಕೆ ಮುಖ್ಯ ಅನ್ನೋ ಅರ್ಥವನ್ನು ಹೇಳ್ತಾರೆ ಆದ್ದರಿಂದ ಅಂಥವರನ್ನು ಯಾವ ಬಗೆಯಿಂದ ಆದರೂ ಸರಿ ಅರ್ಚನೆಯನ್ನು ಮಾಡಲೇಬೇಕು ಅದೇ ಭಗವಂತನ ಪೂಜೆ ಅನ್ನೋದಾಗತ್ತೆ ಆಗ ಭಗವಂತ ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಉಪನಿಷತ್ತಿನ ಆಂತರ್ಯವನೆಯಲ್ಲಿ ತಿಳಿಸ್ತಾರೆ ಆದ್ದರಿಂದ ಈ ಉಪಾಸನೆ ಗೈವರು ಇಳೆಯೋಳು ಭೂಮಿಯಲ್ಲಿ ಯಾರು ಈ ರೀತಿಯಾಗಿರ್ತಕ್ಕಂಥ ಉಪಾಸನೆಯನ್ನು ಮಾಡ್ತಾರೋ ಅವರು ದೇವತೆಗಳೇ ಸರಿ ಹೊರತೋ ಸಾಮಾನ್ಯ ಮಾನವರಲ್ಲ ಆದ್ದರಿಂದ ಯಾವುದೇ ರೀತಿಯಲ್ಲಿ ಅವರಿಗೆ ಪೂಜೆ ಮಾಡಿದರೆ ಸತ್ಕಾರಾದಿಗಳನ್ನು ಮಾಡಿದರೆ ಅದು ಅವರಲ್ಲಿರುವ ಅಂತರ್ಯಾಮಿ ಭಗವಂತನ ಪೂಜೆ ಅಂತಲೇ ಆಗುತ್ತೆ ಯಾಕೆಂದರೆ ಭಗವಂತನಿಗೆ ಉತ್ತಮ ಪ್ರತೀಕಗಳವರು ಮುಕ್ತಿಯೋಗ್ಯರಿಗೆ ಇವರ ಅನುಗ್ರಹವೇ ಶ್ರೇಷ್ಠ ಅನುಗ್ರಹ ಅಂತ ಕರೆಸ್ಕೊಳ್ಳುತ್ತೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ